ಓ ಶ್ರೀ ಮಹಾಗಣಪತೇ ನಮಃ ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವ ಪುರಾಣದಲ್ಲಿ ವಿದ್ಯೇಶ್ವರ ಸಮಿತಿಯನ್ನು ನಾವು ನೋಡ್ತಾ ಇದ್ದೆವು ಅದರಲ್ಲಿ ಹದಿನೆಂಟು ಅಧ್ಯಾಯಗಳು ಈಗಾಗಲೇ ಮುಗಿಯಿತು ಹದಿನೆಂಟನೇ ಅಧ್ಯಾಯದಲ್ಲಿ ಬಂದ ಮೋಕ್ಷದ ಸ್ವರೂಪ ನಿರೂಪಣೆ ಮತ್ತೆ ಶಿವಲಿಂಗದ ಮಾಹಾತ್ಮ್ಯ ವರ್ಣನೆ ಎಂಬ ವಿಚಾರವನ್ನು ನೋಡಿದೆವು ಈಗ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಪಾರ್ಥಿವ ಶಿವಲಿಂಗ ಪೂಜಾ ವಿಧಾನ ಪೃಥ್ವಿ ತತ್ವದಿಂದ ತಯಾರು ಮಾಡಿದಂಥ ಶಿವಲಿಂಗದ ಪೂಜೆಯನ್ನು ಯಾವ ಮಾಡಬೇಕು ಮತ್ತು ಅದರ ಮಾಹಾತ್ಮ್ಯದ ಪ್ರದರ್ಶನ मत भस्म प्रकार विविध प्रकार बहुत हत अय श्री ओ नम शिवाय अथ श्री शिवमहापुराणे विद्यवर संहितायाकोनिशोध्याय ऋषय उचु <coughs> ಸೂತ ಸೂತ ಸೂತಚಿರಂಜೀವಧನ್ಯಸ್ವಕ್ತಿ ಮಾಂ ಸಮ್ಯಗುಪ್ತಸ್ತಾ ಲಿಂಗಮಹಿಮ ಸತ್ಫಲಪ್ರದ ಯತ್ ಪಾರ್ಥಿವ ಮಾಹೇಶಲಿಂಗಿಮುನಾವೋತ್ಕೃಷ್ಟ ಕಥಿತೋ ವ್ಯಾಸೋ ಬ್ರೂಹಿ ಪುನಃ ಈ ಶೌನಕಾದಿ ಋಷಿ ಮುನಿಗಳು ನೇಮಿಷಾರಣ್ಯದಲ್ಲಿ ಸತ್ರಯಾಗದಲ್ಲಿ ತೊಡಗಿದ್ದಾರೆ ಅವರು ಅಲ್ಲಿಗೆ ಬಂದ ತಾಯಿ ಸೂತ ಪುರಾಣಿಕರ ಹತ್ರ ರೋಮಹರ್ಷಣ ಅಥವಾ ಲೋಮಹರ್ಷಣರ ಹತ್ರ ಕೇಳ್ತಾ ಇದ್ದಾರೆ ಋಷಿಗಳು ಹೇಳಿದರು ಅಲೈ ಸೂತ ಮುನಿಯೇ ಅಯ್ಯ ಸೂತ ಸೂತ ಸೂತ ಚಿರಂಜೀವ ನೀನು ಬಹಳ ಕಾಲ ಬದುಕುವನಾಗು ಚಿರಂಜೀವಿಯಾಗು ಅಥವಾ ನೀನು ಚಿರಂಜೀವಿಯೂ ಹೌದು ಧನ್ಯ ತ್ವ ಶಿವಭಕ್ತಿಮಾ ಶಿವಭಕ್ತಿಯುಳ್ಳ ನೀನೇ ಧನ್ಯನಾಗಿದ್ದೀಯಾ ಸಮ್ಯಗುಕ್ತ ತ್ವಯಾ ಲಿಂಗಮಹಿಮಾ ಸತ್ಫಲಪ್ರದ ಒಳ್ಳೆಯ ಫಲಗಳನ್ನು ಕೊಡತಕ್ಕಂತಹ ಲಿಂಗದ ಮಹಿಮೆಯನ್ನು ಶಿವಲಿಂಗದ ಮಹಿಮೆಯನ್ನು ನೀನು ಚೆನ್ನಾಗಿ ಹೇಳಿದ್ದೀಯಾ ವಿವರಿಸಿದ್ದೀಯಾ ಸಮ್ಯಗುಪ್ತ ತ್ವಯಾ ನಿನ್ನಿಂದ ಚೆನ್ನಾಗಿ ಹೇಳಲ್ಪಟ್ಟಿತು ಯತ್ರ ಪಾರ್ಥಿವ ಮಾಹೇಶಲಿಂಗ ಮಹಿಮಾ ಅಧುನಾ ಈಗ ಅಧುನಾ ವ್ಯಾಸೋ ಕಥಿತ ವ್ಯಾಸರ ಮುನಿಯು ನಿನಗೆ ಉಪದೇಶಿಸಿರತಕ್ಕಂತಹ ಸರ್ವೋತ್ಕೃಷ್ಟ ಮತ್ತು ಸರ್ವೋತ್ಕೃಷ್ಟವಾದಂತಹ ಮಾಹೇಶಲಿಂಗಸ್ಯ ಪಾರ್ಥಿವ ಮಾಹೇಶಲಿಂಗಸ್ಯ ಪರಮೇಶ್ವರನ ಪಾರ್ಥಿವಲಿಂಗದ ಮಹಿಮೆಯನ್ನು ಬ್ರೂಹಿ ಪುನಃ ಅಂಥೇಳಿ ಅದನ್ನು ತಮ್ಮ ನಮಗೆ ಅದನ್ನು ಹೇಳು ಪುನಃ ಅಂಥೇಳಿ ಇನ್ನಷ್ಟು ಹೇಳು ಅಂಥೇಳಿ ಪ್ರಾರ್ಥಿಸ್ತಾರೆ ಆಗ ಸೂತಮನಿಗಳು ಹೇಳ್ತಾರೆ ಸೂತವಾಚ ಶೃಣುಧ್ವಂ ಋಷಯಸವೇ ಸದ್ಭಕ್ತಿಯದರತೋಖಿಲ ಶಿವ ಪಾರ್ಥಿವಲಿಂಗಸ್ಯ ಮಹಿಮಾ ಪ್ರೋಚ್ಯತೆ ಮಯ ಎಲೆ ಋಷಿಗಳೇ ಶೃಣುಧ್ವಂ ಸರ್ವೇ ನೀವೆಲ್ಲರೂ ಕೂಡ ಕೇಳಿರಿ ಸದ್ಭಕ್ ಆಧರತ ಅಖಿಲ ಎಲ್ಲರೂ ಕೂಡ ಸದ್ಭಕ್ತಿಯಿಂದ ಒಳ್ಳೆ ಭಕ್ತಿ ಆಧರಗಳಿಂದ ಪ್ರೀತಿಯಿಂದ ಕೇಳಿರಿ ಶಿವ ಪಾರ್ಥಿವಲಿಂಗ್ ಮಹಿಮಾ ಪ್ರೋಚತೆ ಮಯ ನನ್ನಿಂದ ಶಿವ ಪಾರ್ಥಿವಲಿಂಗದ ಶಿವನ ಪಾರ್ಥಿವಲಿಂಗದ ಮಹಾತ್ಮೆ ಮಹಿಮೆ ಹೇಳಲ್ಪಡ್ತದೆ ಪ್ರೀತ್ಯಾದರಗಳಿಂದ ಅಂದರೆ ಭಕ್ತಿಯಾದರಗಳಿಂದ ಕೇಳಿರಿ ಅಂತೇಳಿ ಹೇಳ್ತಾರೆ ಸೂತ ಮುನಿಗಳು ಉಕ್ತೇವೇತು ಲಿಂಗೇಶು ಪಾರ್ಥಿವಂ ಲಿಂಗ ಮುತ್ತಮ ತೂಜನತೋ ವಿಪ್ರಾವಹವ ಸಿದ್ಧಿಮಗ ಈಗ ಹೇಳಿರ್ತಕ್ಕಂಥ ಎಲ್ಲ ಶಿವಲಿಂಗಗಳಲ್ಲಿ ಕೂಡ ಪ ಪಾರ್ಥಿವಲಿಂಗವೇ ಅತ್ಯಂತ ಶ್ರೇಷ್ಠವಾದದ್ದು ತಸ ಪೂಜನತಃ ವಿಪ್ರಾ ಬಹಳ ಸಿದ್ಧಿಂ ಆಗತ ಅದನ್ನು ಪೂಜಿಸಿ ಅನೇಕ ಜ್ಞಾನಿಗಳು ಅನೇಕರು ಸಿದ್ಧಿಯನ್ನು ಪಡೆದಿದ್ದಾರೆ ಹರಿರ್ಬ್ರಹ್ಮಚರ್ಷಯ ಸಪ್ರಜಾಪತಯಸ್ತ ಸಂಪೂಜ್ಯ ಪಾರ್ಥಿವಂ ಲಿಂಗಂ ಪ್ರಾಪುರ್ವೇಪ್ಸಿ ತ್ಲೇ ಋಷಿಮುನಿಗಳೇ ವಿಪ್ರೋತ್ತಮರೇ ಬ್ರಹ್ಮ ವಿಷ್ಣು ಋಷಿಗಳು ಮತ್ತು ದಕ್ಷ ಮುಂತಾದಂತಹ ಎಲ್ಲ ಪ್ರಜಾಪತಿಗಳು ಈ ಪಾರ್ಥ ಇವರೆಲ್ಲರೂ ಕೂಡ ಈ ಪಾರ್ಥ ಪಾರ್ಥಿವಲಿಂಗವನ್ನು ಪೂಜೆ ಮಾಡಿ ಪೂಜಿಸಿ ತಮ್ಮ ಪೂಜ್ಯ ಲಿಂಗಂ ಪ್ರಾಪು ಸರ್ವೇ ಈಪ್ಸಿ ತಮ್ಮ ತಮಗೆ ಇಷ್ಟಾರ್ಥಗಳನ್ನೆಲ್ಲ ಪಡೆದಿದ್ದಾರೆ ದೇವಾಸುರೂ್ಯಾಚ ಗಂಧರ್ವೋರಾಕ್ಷಸ ಅನ್ಯೇಪಿ ಬಹವಸ್ಥ ಸಂಪೂಜ್ಯ ಅನ್ಯೇಪಿ ಬಹವಸ್ಥೆ ಸಂಪೂಜ್ಯ ಸಿಧಿ ಗತಾ ಪರಾ ಅನ್ಯೇಪಿ ಬಹವಸ್ಥೆ ಸಂಪೂಜ್ಯ ಸಿಧಿ ಗತಃ ಪರಾ ಇದು ಎಲ್ಲ ಹೆಚ್ಚಿನದ್ದೆಲ್ಲ ಅನುಪ್ ಚಂದಸ್ನಲ್ಲಿ ಇರತಕ್ಕಂಥದ್ದು ಪಂಚಮಂ ಲಘು ಸರ್ವತ್ರ ಸಪ್ತಮಂ ದ್ವಿಚತುರ್ಥಯೋ ಗುರುಷ್ಠಂಚ ಪಾದಂಥ ಚತುರ್ನಾಂ ಸ್ಯಾದ ಅನುಷ್ಠುಭಿ ಅಂಥೇಳಿ ಅದರ ಲಕ್ಷಣ ಅನುಛಂದಸ್ಸಿನದ್ದು ಎಂಟ್ರಿಂಟು ಅಕ್ಷರದ ನಾಲ್ಕು ಪಾದಗಳು ಎಂಟು ನಾಲ್ಕಲ್ಲಿ ಮೂವತ್ತೆರಡು ಪಾದಗಳಿಂದ ಕೂಡಿರುವ ಕಾರಣ ಪದ್ಯ ಅಂತೇಳಿ ಹೇಳಲ್ಪಡ್ತದೆ ಅದರಲ್ಲಿ ಪಂಚಮಂ ಲಘು ಸರ್ವತ್ರ ನಾಲ್ಕು ಪಾದಗಳಲ್ಲಿ ಕೂಡ ಐದನೇ ಅಕ್ಷರ ಲಘುವಾಗಿರಬೇಕು ಸಪ್ತಮಂ ದ್ವಿಚತುರ್ಥೆಯೋ ಎರಡು ಮತ್ತು ನಾಲ್ಕು ಪಾದಗಳಲ್ಲಿ ಎರಡನೇ ನಾಲ್ಕನೇ ಪಾದಗಳಲ್ಲಿ ಸಪ್ತಮ ಏಳನೇದು ಲಘುವಾಗಿರಬೇಕು ಐದನೇದು ಹೇಗೂ ಲಘುವೇ ಏಳನೇದು ಲಘುವಾಗಿರಬೇಕು ಗುರು ಷಷ್ಠಂಚ ಪಾದಂಚುರ್ನಾಂಸಾತ್ ಆರನೇದು ಎಲ್ಲ ನಾಲ್ಕು ಪಾದಗಳಲ್ಲಿ ಕೂಡ ಗುರುವಾಗಿರಬೇಕು ಐದನೇದು ಎಲ್ಲದರಲ್ಲಿ ಲಘುವಾಗಿರಬೇಕು ಆರನೇದು ಎಲ್ಲದರಲ್ಲಿ ಗುರುವಾಗಿರಬೇಕು ಏಳನೇದು ಎರಡು ಮತ್ತು ನಾಲ್ಕರಲ್ಲಿ ಲಘು ಆಗಿರಬೇಕು ಈ ಇಷ್ಟೇ ಮೂರೇ ಅಕ್ಷರಗಳಿಗೆ ನಿಯಮಗಳು ಮುಖ್ಯವಾಗಿ ಅನುಷ್ಠಪ್ ಛಂದಸ್ಸನ್ನು ಹೇಳಿದೆ ಆದರೆ ಸಾಮಾನ್ಯವಾಗಿ ಒಂದು ಗುರು ಒಂದು ಲಘು ಒಂದು ಗುರು ಒಂದು ಲಘು ಆ ರೀತಿ ಇದು ಹೋದರೆ ಇದರ ಗತಿ ಚೆನ್ನಾಗಿರ್ತದೆ ಛಂದೋ ಗತಿ ಹಾಡುವಂಥ ಅದನ್ನು ಉಚ್ಚಾರ ಮಾಡುವಂಥ ಗತಿ ಸುಂದರವಾಗಿ ಬರ್ತದೆ ಇದು ಅನುಷ್ಠಪ್ ಛಂದಸ್ಸಿನ ವೈಶಿಷ್ಟ್ಯ ಈಗ ಹರಿ ಹೇಗೆ ತನ್ನ ಇಷ್ಟ ಪಡೆದ ಅಂತೇಳಿ ಕೇಳಿದರೆ ಯಾವುದೇ ಸಂದರ್ಭದಲ್ಲಿ ಶ್ರೀಹರಿ ಅಂದರೆ ಪಾಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಲೋಕವನ್ನು ಸ್ಮರಣೆ ಮಾಡತಕ್ಕಂಥದ್ದು ಆ ಮೂಲ ಪರಬ್ರಹ್ಮ ಸ್ವರೂಪ ಅದನ್ನೇ ಅದೇ ರೀತಿ ಬ್ರಹ್ಮನು ಕೂಡ ಸೃಷ್ಟಿ ಮಾಡಬೇಕಾದ ಸಂದರ್ಭದಲ್ಲಿ ಕಷ್ಟಗಳು ಬಂದಾಗ ಅವನು ಕೂಡ ಪರಬ್ರಹ್ಮ ಸ್ವರೂಪವನ್ನು ಪರಾಶಕ್ತಿ ಸ್ವರೂಪವನ್ನು ಧ್ಯಾನ ಮಾಡ್ತಾನೆ ಹೀಗೆ ಮೂಲ ಭಗವಂತನನ್ನೇ ಎಲ್ಲರೂ ಕೂಡ ಮೂಲ ಶಕ್ತಿಯನ್ನ ಧ್ಯಾನ ಮಾಡುವಂಥದ್ದು ಹರಿಹಿ ಬ್ರಹ್ಮಚ ಋಷಯ ಎಲ್ಲ ಪ್ರಜಾಪತಿಗಳು ಕೂಡ ತಮ್ಮ ಇಷ್ಟಾರ್ಥಗಳನ್ನು ಪಡ್ಕೊಂಡರು ಹಾಗೆಯೇ ದೇವಾ ದೇವತೆಗಳು ಅನೇಕ ಹಸುರರು ರಾಕ್ಷಸರು ಮನುಷ್ಯಾಶ ಮನುಷ್ಯರು ಗಂಧರ್ವಾಹ ಗಂಧರ್ವರು ಉರಗರು ರಾಕ್ಷಸರು ಆಮೇಲೆ ಉರಗ ಅಂದರೆ ನಾಗ ನಾಗರು ಹ್ಞೂ ಅನ್ಯೇಪಿ ಬಹುವ ತಂ ಸಂಪೂಜ ಸಿದ್ಧಿಂಗತಾ ಪರಾಂ ಹೀಗೆ ಅನೇಕರು ಇತರರು ಕೂಡ ಪೂಜಿ ಪೂಜಿಸಿ ಇಷ್ಟಸಿದ್ಧಿಯನ್ನು ಪಡೆದಿದ್ದಾರೆ ಕೃತೆ ರತ್ನಮಯ ಲಿಂಗಿ ತ್ರೇತೇಮ್ವಾಪರೆ ಪಾರದಂ ಶ್ರೇಷ್ಠ ಪಾರ್ಥಿವನ್ ಕಲವು ಯುಗೇ ಕೃತಯುಗದಲ್ಲಿ ರತ್ನಮಯವಾದಂಥ ಲಿಂಗವು ಅತ್ಯಂತ ಉತ್ತಮವಾದದ್ದು ತ್ರೇತಯುಗದಲ್ಲಿ ಸುವರ್ಣಲಿಂಗ ಚಿನ್ನದ್ದು ಹೇಮಸಂಭವಂ ಕೃತೆ ರತ್ನಮಯಿಂಗ್ ತ್ರೇತಂ ಹೇಮಸಂಭವಂ ದ್ವಾಪರೆ ಪಾರದಂಶ್ರೇಷ್ಠ ್ವಾಪರ ಯುಗದಲ್ಲಿ ಪಾದರಸನೆ ಮಾಡಿರತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳಿ ಪಾರ್ಥಿವಂತ್ ಕಲೌಯುಗಿ ಕಲಿಯುಗದಲ್ಲಿ ಪಾರ್ಥಿವಲಿಂಗವು ಶ್ರೇಷ್ಠವಾದದ್ದು ಅಷ್ಟಮೂರ್ತಿ ಸುಸರ್ವಾಸು ಮೂರ್ತಿರುವ ಪಾರ್ಥಿವೀ ವರ ಅನನ್ಯ ಪೂಜಿತ ವಿಪ್ರಾ ತಪಸ್ತಸ್ಮಾನ್ ಮಹತ್ ಫಲಂ ಈಶ್ವರನ ಅಷ್ಟಮೂರ್ತಿಗಳು ಎಂಟು ಮೂರ್ತಿಗಳಲ್ಲಿ ಪೃಥ್ವೀ ರೂಪವಾದ ಮೂರ್ತಿಯೇ ಶ್ರೇಷ್ಠವಾದದ್ದು ಈ ಶಿವನ ಅಷ್ಟಮೂರ್ತಿಗಳಲ್ಲಿ ಪಾರ್ಥಿವಲಿಂಗ ಶ್ರೇಷ್ಠವಾದ್ದು ಹಾಗಾದರೆ ಅಷ್ಟಮೂರ್ತಿಗಳು ಯಾವುದಲ್ಲ ಅಂತ ಹೇಳಿ ಕೇಳಿದರೆ ಮೂರ್ತಯೋ ಯಸ್ಯ ಅಷ್ಟಮೂರ್ತಿ ಶಿವ ಅಷ್ಟಮೂರ್ತಿ ಅಂತ ಬಂದ ಹಾಗೆ ಅದು ಒಂದೊಂದೇ ಮೂರ್ತಿಗಳು ಈ ಎಂಟು ಮೂರ್ತಿಗಳನ್ನು ನಾವು ಹೇಳೋದಿದ್ರೆ ಕ್ಷಿತಿಮೂರ್ತಿ ಶರ್ವ ಅಥವಾ ಸರ್ವ ಎರಡು ಹೇಳ್ತಾರೆ ಕ್ಷಿತಿ ಅಂದರೆ ಭೂಮಿ ಅಂದರೆ ಪೃಥ್ವೀ ಮೂರ್ತಿ ಇದು ಒಂದನೇದಾದರೆ ಎರಡನೇ ಜಲಮೂರ್ತಿ ಭವ ಅಗ್ನಿಮೂರ್ತಿ ರುದ್ರಃ ನೋಡಿ ಅಗ್ನಿಸ್ವರೂಪನಾಗಿರ್ತಕ್ಕಂಥ ರುದ್ರ ಭೂಮಿಯ ಸ್ವರೂಪನಾಗಿರ್ತಕ್ಕಂತಹ ರುದ್ರ ಜಲದ ಸ್ವರೂಪನಾಗಿರ್ತಕ್ಕಂತಹ ರುದ್ರ ರುದ್ರ ಅಂತ ಹೇಳಿದರೆ ಇಲ್ಲಿಗ ಅದಕ್ಕೆ ಒಬ್ಬನೊಂದು ಹೆಸರು ಬೇರೆ ಇದೆ ಭೂಮಿಯ ಸ್ವರೂಪನಾಗಿ ಶರ್ವ ಅಥವಾ ಸರ್ವ ಜಲಮೂರ್ತಿಯಾಗಿ ಭವ ಜಲದಿಂದ ಸಂಭವ ಸೃಷ್ಟಿ ಅಗ್ನಿ ಮೂರ್ತಿಯಾಗಿ ರುದ್ರ ವಾಯು ಮೂರ್ತಿಹಿ ಉಗ್ರಹ ಉಗ್ರನು ಆಕಾಶ ಮೂರ್ತಿ ಭೀಮನು ಯಜಮಾನ ಮೂರ್ತಿಯಾಗಿ ಪಶುಪತಿ ಯಜಮಾನ ಅಂದರೆ ಆತ್ಮ ಜೀವಾತ್ಮ ಅಥವಾ ಆತ್ಮ ಯಜ್ಞ ಮಾಡತಕ್ಕಂಥವ್ನು ಯಜಮಾನ ಚಂದ್ರಮೂರ್ತಿಯಾಗಿ ಮಹಾದೇವ ಸೂರ್ಯಮೂರ್ತಿಯಾಗಿ ಈಶಾನ ಹೀಗೆ ಎಂಟು ಮೂರ್ತಿಗಳು ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಆತ್ಮ ಚಂದ್ರ ಸೂರ್ಯ ಇವೆಂಟು ಬಹಳ ಸುಲಭ ಇದೆ ಪಂಚಭೂತಗಳು ಆಮೇಲೆ ಸೂರ್ಯ ಚಂದ್ರರು ಏಳಾಯಿತು ಆತ್ಮ ಎಂಟು ಅದರಲ್ಲಿ ಪೃಥ್ವಿ ಅಪ್ ತೇಜ ವಾಯು ಆಕಾಶ ಅನುಕ್ರಮವಾಗಿದೆ ಸರ್ವ ಅಥವಾ ಶರ್ವ ಭವ ಅಗ್ನಿ ವಾಯು ಆಕಾಶ ಶವ ಶರ್ವ ಭವ ರುದ್ರ ಉಗ್ರ ಭೀಮ ಪಶುಪತಿ ಅಂಥೇಳಿ ಬರ್ತದೆ ಶರ್ವಂದೇವನ್ ತೃಪ್ಯಾಮಿ ಭವನ ದೇವನ್ ತೃಪ್ಯಾಮಿ ರುದ್ರಂದೇವನ್ ತೃಪ್ಯಾಮಿ ಉಗ್ರಂದೇವನ್ ತೃಪ್ಯಾಮಿ ಭೀಮ ದೇವನ್ ತೃಪ್ಯಾಮಿ ಪಶುಪತಿ ದೇವನ್ ಬರ್ತದೆ ಆದರೆ ಅದರ ಅನುಕ್ರಮ ಬೇರೆ ಇದೆ ಅಲ್ಲಿ ಲಘುನ್ಯಾಸದಲ್ಲಿ ಅದಾದ ನಂತರ ಚಂದ್ರ ಸೂರ್ಯ ಅಂದರೆ ಮಹಾದೇವ ಮತ್ತು ಈಶಾನ ಅಂಥೇಳಿ ಅವರ ಸ್ವರೂಪ ಚಂದ್ರನಾಗಿ ಮತ್ತು ಈಶಾನನ ಸ್ವರೂಪ ಸೂರ್ಯನಾಗಿ ಮಹಾದೇವನ ಸ್ವರೂಪ ಚಂದ್ರನಾಗಿ ಹೀಗೆ ಎಂಟು ಮೂರ್ತಿಗಳು ಅಂಥೇಳಿ ತಂತ್ರಶಾಸ್ತ್ರ ಹೇಳ್ತದೆ ಇವು ಎಂಟು ಶರಭರೂಪಿಯಾದಂಥ ಶಿವನ ಎಂಟು ಪಾದಗಳು ಅಂತೇಳಿ ಕಾಲಿಕಾಪುರಾಣ ಹೇಳ್ತದೆ ಅಷ್ಟಮೂರ್ತಿ ನಿಧೀಶ್ಚ ಜ್ಞಾನ ಚಕ್ಷು ತಮೋಮಯ ಅಂಥೇಳಿ ವಟುಕಭೈರವ ಸ್ತೋತ್ರದಲ್ಲಿ ಹಾಗೆ ಬರ್ತದೆ ಅಷ್ಟಮೂರ್ತಿಯು ನಿಧೀಶ ಸಕಲ ನಿಧಿಗಳಿಗೆ ಒಡೆಯನು ಜ್ಞಾನಚಕ್ಷು ಅವನೇ ಜ್ಞಾನ ಚಕ್ಷು ಉಳತಕ್ಕಂಥವನು ತೃತೀಯ ಚಕ್ಷು ಅಧ್ಯಾತ್ಮ ಚಕ್ಷು ಮೂರನೇ ಕಣ್ಣು ಮುಕ್ಕಣ್ಣ ತ್ರಿನಯತ್ರ ತ್ರಿನಯನ ತ್ರಿಯಂಬಕ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಟ್ಟಿದ್ದಾನೆ ತಮೋಮಯ ಅಂದರೆ ಸಂಹಾರಕರ್ತ ತಮಸ್ಸು ತಮೋಮಯ ಅವನ ಮಯ ತತ್ವ ಅಂದರೆ ಮಾಯೆ ಯಾವುದು ಶಿವನ ಮಾಯೆ ಸಂಹಾರ ಮಾಡತಕ್ಕಂತಹ ಒಂದು ಮಾಯೆ ಶಕ್ತಿ ಅವನಲ್ಲಿರತಕ್ಕಂಥದ್ದು ಎಲ್ಲವೂ ಅವನಲ್ಲಿದೆ ಮುಖ್ಯವಾಗಿ ಶಿವ ಸ್ವರೂಪಿಯಾಗಿ ಅವನು ಲೋಕಕ್ಕೆ ಶುಭವನ್ನುಂಟು ಮಾಡುವಂಥದ್ದು ಶಿವ ಶುಭ ಯಾವ ರೀತಿಯೂ ಮಾಡ್ಬೋದು ಸೃಷ್ಟಿ ಸ್ಥಿತಿ ಲಯ ಯಾವುದು ಒಳ್ಳೆಯದು ಅದನ್ನು ಮಾಡ್ತಾನೆ ಹಿತಕರವಾದದ್ದನ್ನು ಅದಕ್ಕೆ ಒಂದು ಶ್ಲೋಕ ಹೇಳಬ್ ಒಂದು ಇದೆ ಅಷ್ಟಮೂರ್ತಿಗಳ ಬಗ್ಗೆ ಹೇಳುವುದಿದ್ರೆ ಅಥಿ ಅಥಿ ರವಿರಿಂದುಷ್ಟ ಭೂಮಿರಾಪ್ರಭಂಜನೋ ಯಜಮಾನ ಕಮಷ್ಟೌ ಮಹಾದ್ಯ ಮೂರ್ತಯ ಅಂತೇಳಿ ಶಬ್ದಮಾಲದಲ್ಲಿ ಬರುತ್ತದೆ ಅಥ ಅಗ್ನಿ ರವಿ ಇಂದು ಚ ಭೂಮಿ ಆಪ ಪ್ರಭಂಜನ ಅಂದರೆ ವಾಯು ಯಜಮಾನ ಖಂ ಅಂದರೆ ಆಕಾಶ ಅಷ್ಟೌಚ ಮಹಾದೇವಸ ಮೂರ್ತಯ ಇವು ಎಂಟು ಅಷ್ಟಮೂರ್ತಿ ಸ್ವರೂಪ ಅಂತೇಳಿ ಶಿವನ ಹೀಗೆ ಇದು ಅಷ್ಟಮೂರ್ತಿ ಸ್ವರೂಪದ ಬಗ್ಗೆ ಈಗ ನಾವು ಅದರಲ್ಲಿ ಈಗ ಪೃಥ್ವಿ ಮೂರ್ತಿಯೇ ಅತ್ಯಂತ ಶ್ರೇಷ್ಠವಾದ್ದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟಮೂರ್ತಿಷು ಸರ್ವಾಸು ಮೂರ್ತಿರುವ ಈ ಪಾರ್ಥಿವೀವರ ಪಾರ್ಥಿವ ರೂಪವಾದಂಥದ್ದು ಪೃಥ್ವೀ ರೂಪವಾದಂಥ ಮೂರ್ತಿಯೇ ಶ್ರೇಷ್ಠ ಅಂತೇಳಿ ಸರ್ವ ರೂಪ ಅಥವಾ ಸರ್ವರೂಪ ಸರ್ವ ಅಂದರೆ ಎಲ್ಲವೂ ಆಯಿತು ಭೂಮಿಯಲ್ಲಿ ನಮಗೆ ಸೃಷ್ಟಿಯಲ್ಲಿ ಭೂಮಿಯಲ್ಲಿ ಕಾಣಿಸ್ತಕ್ಕಂಥದ್ದು ಕಾಣತಕ್ಕಂಥದ್ದು ಅಥವಾ ಸರ್ವ ಅಂತೇಳಿ ಆಗ್ತದೆ ಶೃಣಾತಿ ಶೃ ಹಿಂಸಾಯಂ ಸಂಹಾರ ಮಾಡ್ತಕ್ಕಂಥ ಲಯಗೊಳಿಸ್ತಕ್ಕಂಥ ಶಕ್ತಿ ಪೃಥ್ವಿ ಮೂರ್ತಿ ಶರ್ವ ಅಥವಾ ಸರ್ವಮೂರ್ತಿ ಸರ್ವನಾಮಕ ಶರುವನಾಮಕ ಅನನ್ಯ ಪೂಜಿತ ವಿಪ್ರಾ ತಪಸ್ ಅನನ್ಯ ಪೂಜಿತ ವಿಪ್ರಾಃ ತಪ ತಸ್ಮಾತ್ ಮಹತ್ ಫಲಂ ಇನ್ಯಾವುದನ್ನು ಅಪೇಕ್ಷಿಸದೆ ಆ ಪಾರ್ಥಿವಮೂರ್ತಿಯನ್ನೇ ಕುರಿತು ತಪಸ್ಸನ್ನು ಮಾಡಿದರೆ ಮಹತ್ತರವಾದಂಥ ಫಲವು ಸಿಗ್ತದೆ ಮಹತ್ತಮವಾದಂಥ ಫಲ ಯಥಾ ಸರ್ವ ದೇವೇಶು ಜ್ಯೇಷ್ಠ ಶ್ರೇಷ್ಠೋ ಮಹೇಶ್ವರ ಏವ್ ಸರ್ವೂ ಲಿಂಗು ಪಾರ್ಥಿವಂ ಶ್ರೇಷ್ಠ ಮುಚ್ಚತೆ ಹೇಗೆ ಸಕಲ ದೇವತೆಗಳಲ್ಲಿ ಮಹೇಶ್ವರನು ಮೊದಲನೆಯವನು ಶ್ರೇಷ್ಠನು ಆದ್ಯನು ಮೂಲನು ಸರ್ವ ಕಾರಣ ಕಾರಣನೂ ಅದೇ ರೀತಿ ಲಿಂಗಗಳೆಲ್ಲವು ಲಿಂಗಗಳಲ್ಲಿ ಎಲ್ಲ ಪಾರ್ಥಿವಲಿಂಗಗಳು ಶ್ರೇಷ್ಠವಾದದ್ದು ಅಂದರೆ ಮಹೇಶ್ವರ ಆ ಪರತತ್ವವನ್ನು ಹೇಳಿದೆ ಪರಬ್ರಹ್ಮವನ್ನು ಸದಾಶಿವ ಪರಾತ್ಪರ ಅದಕ್ಕೆ ಯಾವ ಹೆಸರಲ್ಲಿ ಕೂಡ ಆ ಮಹಾ ಅಂದರೆ ದೊಡ್ಡ ಈಶ್ವರ ಒಡೆಯ ಜಗತ್ತಿನ ಒಡೆಯ ಜಗದೀಶ್ವರ ಅವನನ್ನೇ ವಿಷ್ಣು ಅಂತ ಹೇಳಬೋದು ವಿಶ್ವವ್ಯಾಪಿಯಾದವ ಬ್ರಹ್ಮಾಂತರ ಹೇಳ್ಬೋದು ಹ್ಞೂ ಬೃಹತ್ತಾಗಿರುವವ ಹ್ಞೂ ಮಹಾನಾಗಿರುವವ ಅವನೇ ಶ್ರೇಷ್ಠನಾಗಿರುವವ ಹೇಗೆಯೋ ಎಲ್ಲ ದೇವತೆಗಳಲ್ಲಿ ಆ ಮಹೇಶ್ವರ ಎಲ್ಲ ದೇವರ ದೇವ ಮೂಲಶಕ್ತಿ ಯಾವುದಿದೆ ಅದೇ ರೀತಿಯಲ್ಲಿ ಎಲ್ಲ ಲಿಂಗಗಳಲ್ಲಿ ಕೂಡ ಪಾರ್ಥಿವಲಿಂಗವು ಶ್ರೇಷ್ಠವಾದು ಸರ್ವ ಲಿಂಗು ಪಾರ್ಥಿವಂ ಶ್ರೇಷ್ಠ ಮುಚ್ಚ್ಯತೆ ಯಥು ದೇವ ಜ್ಯೇಷ್ಠ ಶ್ರೇಷ್ಠ ಮಹೇಶ್ವರ ಯಥಾ ನದೀಸು ಸರ್ವಾಸು ಜ್ಯೇಷ್ಠ ಶ್ರೇಷ್ಠಾಸುರಾಪ ತರ್ವ ಲಿಂಗು ಪಾರ್ಥಿವಂ ಲಿಂಗ ಮುಚ್ಚತೆ ಹೇಗೆ ನೋಡಿ ಇಲ್ಲಿ ಯಾವ್ಯಾವುದು ಶ್ರೇಷ್ಠ ಅಂತೇಳಿ ಗೊತ್ತಾಗ್ತದೆ ನಮಗೆ ನದಿಗಳಲ್ಲಿ ಗಂಗೆ ಸುರ್ವಾಪಗ ಅಪಗಾ ಅಪಗಮನ ಅಂದರೆ ಹೊರ ಹೋಗುವಂಥದ್ದು ಅಂದರೆ ಸೂರ್ಯಲೋಕದಿಂದ ಹೊರ ಬಂದು ಇಲ್ಲಿಗೆ ಬಂದಂಥವಳು ಯಾರು ಗಂಗೆ ಮೊದಲನೇದು ಆದ್ಯವು ಶ್ರೇಷ್ಠವು ಹೇಗೆಯೋ ನದಿಗಳಲ್ಲಿ ಗಂಗಾ ನದಿ ಗಮ್ ಗಾ ಹಾಗೆ ಗಾ ಅಂದರೆ ಭೂಮಿ ಗಮ್ ಭೂಮಿಯ ಕಡೆಗೆ ಗಮನ ಮಾಡಿರ್ತಕ್ಕಂಥವಳು ಪ್ರವೇಶ ಮಾಡಿರ್ತಕ್ಕಂಥವಳು ಗಂಗಾ ಅಂದರೆ ಹಾಗಾಯಿತು ಗಾಂ ಗಚ್ಚತಿ ಇತಿ ಗಂಗಾ ಹೀಗೆ ನದಿಗಳಲ್ಲಿ ಹೇಗೆ ಗಂಗಾ ನದಿ ಶ್ರೇಷ್ಠವೋ ಅದೇ ರೀತಿಯಲ್ಲಿ ಪಾರ್ಥಿವಲಿಂಗವು ಎಲ್ಲ ಲಿಂಗಗಳಲ್ಲಿ ಶ್ರೇಷ್ಠ ಲಿಂಗಗಳೆಂದರೆ ಸಂಜ್ಞೆಗಳಲ್ಲಿ ಭಗವಂತನ ಸಂಜ್ಞೆಗಳಲ್ಲಿ ಪಾರ್ಥಿವಲಿಂಗ ಶ್ರೇಷ್ಠವಾದದ್ದು ಪೃಥ್ವಿ ತತ್ವದಿಂದ ಮಾಡಿರತಕ್ಕಂಥದ್ದು ಪೃಥ್ವಿಯಲ್ಲಿ ಏನೇನಿದೆ ತತ್ವಗಳು ಪಾರ್ಥಿವ ಲಿಂಗಗಳು ಹಲವಾರಿವೆ ಅದರ ಬಗ್ಗೆ ಮತ್ತೆ ನೋಡೋಣ ಹಾಗೆ ಯಥು ಮಂತ್ರು ಪ್ರಣವೋ ಹಿ ಮಹಾನ್ ಸ್ಮೃತ ತಥೇದ ಪಾರ್ಥಿವಂ ಶ್ರೇಷ್ಠ ಆರಾಧ್ಯ ಪೂಜ್ಯ ಮೇ ಹಿ ಮಂತ್ರಗಳಲ್ಲಿ ಪ್ರಣವ ಓಂಕಾರ ಹೇಗೆ ಶ್ರೇಷ್ಠವೋ ಅದೇ ರೀತಿಯಲ್ಲಿ ಈ ಪಾರ್ಥಿವಲಿಂಗ ಕೂಡ ಶ್ರೇಷ್ಠ ಆರಾಧಿಸಲು ಯೋಗ್ಯವು ಆರಾಧ್ಯ ಆಗಿರತಕ್ಕಂತಹದ್ದು ಯಥು ವರ್ಣಷು ಯಥ ವರ್ಣೇಶು ಬ್ರಾಹ್ಮಣಶ್ರೇಷ್ಠ ಉಚ್ಯತೆ ತುಂಬ ಲಿಂಗು ಪಾರ್ಥಿವಂ ಶ್ರೇಷ್ಠ ಮುಚ್ಯತೆ ಹೇಗೆ ವರ್ಣಗಳಲ್ಲಿ ಅಥವಾ ಜಾತಿಗಳಲ್ಲಿ ಬ್ರಾಹ್ಮಣನು ಶ್ರೇಷ್ಠನಾಗಿರುವಂತೆಯೇ ಲಿಂಗಗಳಲ್ಲಿ ಪಾರ್ಥಿವಲಿಂಗವು ಶ್ರೇಷ್ಠವಾಗಿದೆ ಯಥಾ ಪುರೀಷು ಸರ್ವಾಸು ಕಾಶಿಶ್ರೇಷ್ಠತಮ ಸ್ಮೃತ ತು ಲಿಂಗೇಶು ಪಾರ್ಥಿವಂ ಶ್ರೇಷ್ಠ ಮುಚ್ಚತೆ ಪಟ್ಟಣಗಳಲ್ಲಿ ಪುರಿಗಳಲ್ಲಿ ಕ್ಷೇತ್ರಗಳಲ್ಲಿ ಯಾವುದು ಕಾಶೀಪಟ್ಟಣ ಇದೆ ಅದು ಅತ್ಯಂತ ಶ್ರೇಷ್ಠವಾದ್ದು ಆಮೇಲೆ ಯಥಸರ್ವ ಯಥ ವ್ರತು ಸರ್ವ ಶಿವರವ್ರತರ ತರ್ವೂ ಲಿಂಗು ಪಾರ್ಥಿವಂ ಶ್ರೇಷ್ಠ ಮುಚ್ಚ ಹಾಗೆ ವ್ರತಗಳಲ್ಲಿ ಶಿವರಾತ್ರಿವ್ರತವು ಹೇಗೆ ಶ್ರೇಷ್ಠವೋ ಅದೇ ರೀತಿಯಲ್ಲಿ ಪಾರ್ಥಿವಲಿಂಗಶ್ರೇಷ್ಠ ಲಿಂಗಗಳಲ್ಲಿ ಯಥ ದೇವೀಷು ಸರ್ವಾಸು ಶೈವೀ ಶಕ್ತಿ ಪರಾಸ್ಮುತ ಶಕ್ತಿ ದೇವತೆಯರಲ್ಲಿ ಶಿವಶಕ್ತಿಯು ಶ್ರೇಷ್ಠವಾಗಿರತಕ್ಕಂತೆ ಶಿವಲಿಂಗಗಳಲ್ಲಿ ಪಾರ್ಥಿವಲಿಂಗವು ಶ್ರೇಷ್ಠವಾಗಿದೆ ತುಂಬು ಲಿಂಗೇಶು ಪಾರ್ಥಿವಂ ಶ್ರೇಷ್ಠ ಪ್ರಕೃತ್ಯಪಾರ್ಥಿವಂ ಲಿಂಗಂ ಯೋನ್ಯ ಯೋನ್ಯದೇವ ಪ್ರಪೂಜೆತ್ ವೃಥವತಿ ಸ ಪೂಜಾ ಸ್ನಾ ಸ್ನಾನದಾನುಥ ಪಾರ್ಥಿವಲಿಂಗವನ್ನು ಬಿಟ್ಟು ಪಾರ್ಥಿವಲಿಂಗದಲ್ಲಿ ಶಿವನನ್ನು ಬಿಟ್ಟು ಮಿಕ್ಕ ದೇವತೆಗಳನ್ನು ಪೂಜಿಸಿದರೆ ಪ್ರಕೃತ್ಯಂ ಲಿಂಗಂ ಅಪಾರ್ಥಿವಾದ ಲಿಂಗ ಅಥವಾ ಪ್ರಕೃತಿ ಯಾವುದಿದೆ ಅದನ್ನು ಅದು ಅಥವಾ ಅನ್ಯ ದೇವ ದೇವರನ್ನು ಪೂಜಿಸಿದರೆ ಆ ಪೂಜೆಯು ವ್ಯರ್ಥವಾಗ್ತದೆ ವೃಥ ವ್ಯರ್ಥವಾಗ್ತದೆ ಅದಕ್ಕಾಗಿ ಮಾಡಿದ್ದ ಸ್ನಾನ ದಾನ ಕೂಡ ವ್ಯರ್ಥವಾಗ್ತದೆ ಅಂತೇಳಿ ಹೇಳ್ತಾರೆ ಪಾರ್ಥಿವಾರಾಧನಂ ಪುಣ್ಯಂ ಧನ್ಯಮುರ್ವಿವರ್ಧನ ತುಷ್ಟಿದಂ ಪುಷ್ಟಿದಂ ಶ್ರೀಧಂ ಕಾರ್ಯಂ ಸಾಧಕ ಸಪ್ತಮೈ ಪಾರ್ಥಿವಲಿಂಗದ ಪೂಜೆ ಅತ್ಯಂತ ಪುಣ್ಯಪ್ರದವಾದದ್ದು ಧನ್ಯಂಧನವನ್ನು ಕೊಡುವಂಥದ್ದು ಸಂಪತ್ತನ್ನು ಕೊಡುವಂಥದ್ದು ಆಯುರ್ವಿವರ್ಧನಂ ಆಯುಸ್ಸನ್ನು ಹೆಚ್ಚಿಸುವಂಥದ್ದು ತುಷ್ಟಿದಂ ಪುಷ್ಟಿದಂ ತುಷ್ಟಿ ಅಂದರೆ ಸಂತೋಷವನ್ನು ಉಂಟು ಮಾಡುವಂಥ ಸಂತೋ ತುಷ್ಟಿ ತೋಷವನ್ನು ಉಂಟು ಮಾಡುವ ತುಷ್ಟಿ ಪುಷ್ಟಿದಂ ಪೋಷಣೆಯನ್ನುಂಟು ಮಾಡುವಂಥದ್ದು ಪುಷ್ಟಿ ಆರೋಗ್ಯ ದೇಹ ಆರೋಗ್ಯವನ್ನು ಕೊಡುವಂಥದ್ದು ಶ್ರೀಧಂ ಸಂಪತ್ತನ್ನ ಐಶ್ವರ್ಯನ್ನುಂಟು ಮಾಡುವಂಥದ್ದು ಶ್ರೀ ಅಂದರೆ ಶ್ರೀ ಸಿರಿ ಲಕ್ಷ್ಮೀ ಕಾರ್ಯ ಸಾಧಕ ಸಪ್ತಮೈ ಹಾಗಾಗಿ ಸಾಧಕ ಆದಂಥವರು ಈ ಪಾರ್ಥಿವಲಿಂಗದ ಪೂಜೆಯನ್ನೇ ಮಾಡಬೇಕು ಭಕ್ತಿಯಿಂದ ಅಂಥೇಳಿ ಯಥಾಲಬ್ಧೋಪಚಾರೈಶ್ಚ ಭಕ್ತಿಶ್ರದ್ಧಮನ್ವಿ ಪೂಜೆಯೇತ್ ಪಾರ್ಥಿವಂ ಲಿಂಗಂ ಸರ್ವಕಾಥಸಿದ್ಧಿದಂ ಯಥಾಯೋಗ್ಯವಾಗಿ ಸಂಗ್ರಹಿಸಿರ್ತಕ್ಕಂತಹ ಸಾಮಗ್ರಿಗಳಿಂದಲೂ ಯಥಾಲಬ್ಧ ಉಪಚಾರ ಇಷ್ಟ ಭಕ್ತಿಶ್ರದ್ಧ ಸಮನ್ವಿತ ಶ್ರದ್ಧಾ ಉಪಚಾರಗಳಿಂದಲೂ ಶ್ರದ್ಧಾ ಭಕ್ತಿಪೂರ್ವಕವಾದಂಥವಾಗಿ ಈ ಪಾರ್ಥಿವಲಿಂಗವನ್ನು ಪೂಜೆ ಮಾಡಬೇಕು ಪೂಜೆಯೇ ಪಾರ್ಥಿವಂ ಲಿಂಗಂ ಯಥಾಲಬ್ಧ ಉಪಚಾರ ಇಷ್ಟ ಯಥಾಯೋಗ್ಯವಾಗಿ ಸಂಗ್ರಹಿಸಿದ ಸಾಮಗ್ರಿಗಳು ಹಾಗೂ ಉಪಚಾರಗಳಿಂದ ಸರ್ವಕಾಮಾರ್ಥ ಸಿದ್ಧಿದಂ ಹಾಗೆ ಮಾಡಿದರೆ ಸಕಲಿಷ್ಟಾರ್ಥಗಳು ಕೂಡ ನೆರವೇರುತ್ತದೆ ನೆರವೇರುತ್ತವೆ ಯಾರ್ಥಿವಂ ಲಿಂಗಂ ಪೂಜಯೇಚ್ಛುಭ ವೇದಿಕ ಪೂಜೆಯೇ ಶುಭ ವೇದಿಕ ಶುಭವಾದ ವೇದಿಕೆಯಲ್ಲಿ ಪಾರ್ಥಿವಲಿಂಗವನ್ನು ಮಣ್ಣಿನ ಲಿಂಗವನ್ನು ಪೃಥ್ವೀ ತತ್ವ ಅಂದರೆ ಮಣ್ಣು ಇಲ್ಲಿ ಮುಖ್ಯವಾಗಿ ಹೇಳುತ್ತೆ ಮಣ್ಣಿನ ಲಿಂಗವನ್ನು ನಿರ್ಮಿಸಿ ಶುಭವಾದ ವೇದಿಕೆಯಲ್ಲಿ ಯಾವನದನ್ನು ಪೂಜಿಸ್ತಾನೋ ಇಹ ಇವ ಧನಮನ್ ಶ್ರೀಮನ್ ಅಂತೆ ಇಹ ಲೋಕದಲ್ಲಿ ಧನವಂತನೂ ಶ್ರೀಮಂತನೂ ಆಗಿದ್ದು ಮರಣಾನಂತರ ನೋಡಿ ರುದ್ರ ಸ್ವರೂಪವನ್ನೇ ಹೊಂದುತ್ತಾನೆ ಅಂತ ಹೇಳಿಬಿಟ್ಟು ಇಲ್ಲಿ ಈ ಹಲೋಕದಲ್ಲಿಯೂ ಧನವಂತನು ಶ್ರೀಮಂತನೂ ಆಗ್ತಾನೆ ಮರಣದ ನಂತರ ರುದ್ರನೇ ಆಗಿಬಿಡ್ತಾನೆ ಸಾಕ್ಷಾತ್ ಯಹಕೃತ್ವ ಪಾರ್ಥಿವಂ ಲಿಂಗಂ ಪೂಜೆಯ ಶುಭ ವೇದಿಕಮ ಉತ್ತಮವಾದಂಥ ಶಿವನ ಮಣ್ಣಿನ ಲಿಂಗವನ್ನು ನಿರ್ಮಿಸಿ ಅದನ್ನು ಪೂಜಿಸ್ತೀರಿ ತ್ರಿಸಂಧಿ ಯೋರ್ಚಯಲ್ ಲಿಂಗಂತ್ಿಲ್ವೇನೆ ಪಾರ್ಥಿವಂ ದಶೈಕ ಯಾವತ್ತುಣ್ಯಫಲ ಶೃಣು ತ್ರಿಸಂಧ್ಯ ಅರ್ಚತ್ ಲಿಂಗ ಬಿ ಪಾರ್ಥಿವಂ ಲಿಂಗ ಬಿಲ್ವೇ ದಶೈಕ್ಯಫಲ ಶೃಣು ಹನ್ನೊಂದು ಪಾರ್ಥಿವ ಲಿಂಗಗಳನ್ನು ಮಾಡಿ ಬಿಲ್ಲುವ ಪತ್ರಗಳಿಂದ ಯಾವನ್ನು ಪೂಜಿಸ್ತಾನೋ ಅವನು ಸಶರೀರವಾಗಿ ರುದ್ರಲೋಕಕ್ಕೆ ಹೋಗ್ತಾನೆ ಹ್ಞೂ ಅನೇನೈವ ಸ್ವದೇಹೇನ ಈ ದೇಹದ ಸಹನೇತನಾಗಿ ರುದ್ರಲೋಕೇ ಮಹೀಯತೆ ಪಾಪಹಂ ಸರ್ವಮರ್ತ್ಯ ದರ್ಶನಾ ಸ್ಪರ್ಶನಾದಪೀ ನೋಡಿ ಮೂರು ಸಂಧ್ಯಾಕಾಲಗಳಲ್ಲಿ ಹನ್ನೊಂದು ಪಾರ್ಥಿವಲಿಂಗಗಳನ್ನು ಮಾಡಿ ಬಿಲ್ಲೋ ಪತ್ರಗಳಿಂದ ಯಾವನ್ನು ಪೂಜಿಸ್ತಾನೋ ಅವನು ಸಶರೀರವಾಗಿ ರುದ್ರಲೋಕಕ್ಕೆ ಹೋಗಿ ಅವನ ದರ್ಶನ ಸ್ಪರ್ಶ ಇವುಗಳಿಂದ ಮಾಡಿದಕ್ಕ ಮಾಡಿದವರ ಪಾಪಗಳು ಕೂಡ ನಷ್ಟ ಆಗ್ತದೆ ಇವನ ದರ್ಶನವನ್ನು ಮಾಡಿದರೆ ಅಥವಾ ಅವನ ಸ್ಪರ್ಶವನ್ನು ಮಾಡಿದರೆ ಸಾಕು ಪಾಪಗಳು ನಷ್ಟ ಆಗ್ತದೆ ಅವನು ಜೀವನ್ಮುಕ್ತನು ಜ್ಞಾನಿಯೂ ಶಿವ ಸ್ವರೂಪನೇ ಆಗ್ತಾನೆ ಯಾರು ಅವಂಥವನ ದರ್ಶನ ಸ್ಪರ್ಶವನ್ನು ಮಾಡಿದಂಥವನು ಅವನ ದರ್ಶನಮತ್ರ ನರೇಗೇ ಮನುಷ್ಯರಿಗೆ ಭೋಗೋ ಮುಕ್ತ ಲಭಿಸಿದೆ ಅನೇಕ ಸ್ವದೇಹ ರುದ್ರಲೋಕೇ ಮಹೀಯತೆ ಪಾಪಹಂಸ ದರ್ಶನಾ ಸ್ಪರ್ಶನಾದಿ ಜೀವನ್ ಮುಕ್ತ ಜ್ಞಾನಿ ಶಿವಯ ನ ಸಂಶಯ ತರ್ಶನಮತ್ರೇಣ ಭಕ್ತಿರ್ಮುಕ್ತಿ ಜಾಯತೆ ಶಿವಂ ಯೂಜಯ ನಿತ್ಯಂ ಕೃತ್ ಲಿಂಗನ್ ಪಾರ್ಥಿವಂ ಯಾವಜ್ಜೀವನಪರ್ಯಂತ ಸ ಶಿವಮಂದಿರ ಪಾರ್ಥಿವಲಿಂಗವನ್ನು ನಿರ್ಮಿಸೋದರಿಂದ ಶಿವನನ್ನು ನಿತ್ಯವೂ ತಾನು ಜೀವಿಸಿರುವವರೆಗೂ ಪೂಜಿಸುವವನು ಶಿವಲೋಕವನ್ನು ಪಡೆಯುತ್ತಾನೆ ಆ ಶಿವಲೋಕದಲ್ಲಿ ಮೃಡೇನ ಅಪ್ರಮಿತಾನ್ ವರ್ಷ ಶಿವಲೋಕೇನ್ ಶಿವಲೋಕೇ ಹಿ ಸಕಾಮ ಪುನರಾಗತ್ಯ ರಾಜೇಂದ್ರೋ ಭಾರತೆ ಭವೇತ್ ಆ ಶಿವಲೋಕದಲ್ಲಿ ಶಿವನೊಡಿನ ಅನೇಕ ವರ್ಷಗಳು ಇದ್ದು ಮೃಡೇನ ಅಪ್ರಮಿತಾನ್ ವರ್ಷಾನ್ ಶಿವಲೋಕೇ ಹಿ ಇಷ್ಟತಿ ಶಿವಲೋಕದಲ್ಲಿ ಅನಂತ ವರ್ಷಗಳು ಅನೇಕ ವರ್ಷಗಳವರೆಗಿದ್ದು ಸಕಾಮನಾಗಿದ್ದರೆ ಅವನಿಗೇನಾದರೂ ಬಯಕೆ ಇದ್ದರೆ ಅವನು ತಿರುಗಿ ಭಾರತ ಭೂಮಿಯಲ್ಲಿ ಚಕ್ರವರ್ತಿಯಾಗಿ ಎನಿಸ್ತಾನೆ ರಾಜ ಪ್ರತ್ಯಕ್ಷ ದೇವತಾ ಭೂಮಿಯಲ್ಲಿ ಪ್ರತ್ಯಕ್ಷ ದೇವರು ಅಂದರೆ ಹಾಗಾಗಿ ಭೂಮಿಯಲ್ಲಿ ಅದರಲ್ಲೂ ಭಾರತ ಪುಣ್ಯಭೂಮಿಯಲ್ಲಿ ಕರ್ಮಭೂಮಿಯಲ್ಲಿ ಶ್ರೇಷ್ಠವಾದಂತಹ ಜನ್ಮವಾದ ರಾಜ ಚಕ್ರವರ್ತಿಯಾಗಿ ಅವನು ಹುಟ್ಟುತ್ತಾನೆ ನಿಷ್ಕಾಮ ಪೂಜೆಯೇ ನಿತ್ಯಂ ಪಾರ್ಥಿವಂ ಲಿಂಗ ಉತ್ತಮ ಶಿವಲೋಕೆ ಸದಾತಿಷ್ಠೆ ತಸುಜ್ಯಮಾಪ್ನ ಆದ ಕಾರಣ ಫಲೇಚ್ಛಿ ಇಲ್ಲದವನಾಗಿ ನಿಷ್ಕಾಮನಾಗಿ ನಿತ್ಯವೂ ಪಾರ್ಥಿವಲಿಂಗವನ್ನು ಅರ್ಚಿಸಿದರೆ ಬಹಳ ಕಾಲ ಶಿವಲೋಕದಲ್ಲಿದ್ದು ಕೊನೆಗೆ ಮುಕ್ತಿಯನ್ನು ಶಿವಸಾಯುಜ್ಯವನ್ನು ಶಿವೈಕ್ಯವನ್ನು ಹೊಂದುತ್ತಾನೆ ಪಾರ್ಥಿವಂ ಶಿವಲಿಂಗಂತೂ ಯದಿನ ಪೂಜೆಯೇತ್ ಸತಿ ನರಕ ಘೋರಂ ಶೂಲಪ್ರೇತಂ ಸುಧಾರುಣಂ ಪಾರ್ಥಿವ ಲಿಂಗವನ್ನು ಪೂಜಿಸದೇ ಇರತಕ್ಕಂಥ ಯಾವ ಬ್ರಾಹ್ಮಣನಿದ್ದ ಅವನು ಶೂಲಕ್ಕೇರಿಸುವಂತಹ ತುಂಬ ಭಯಂಕರವಾದ ಘೋರವಾದ ನರಕವನ್ನು ಪಡೆಯುತ್ತಾನೆ ಅಲ್ಲಿ ಶೂಲಕ್ಕೇರಿಸಲ್ಪಡತಕ್ಕಂತಾನೆ ಅಂತೇಳಿ ಶೂಲ ಪ್ರೇತ ಸುಧಾರಣೆ ಛಯಾತಿ ನರಕಂ ಘೋರಂ ಯಥ ಕಥಂಚಿತ್ ವಿಧಿ ರಮ್ಯ ಲಿಂಗಂ ಪ್ರಕಾರ ಪಂಚಸತ್ರವಿಧಾನ ಪಾರ್ಥಿವನ ವಿಚಾರೇತ್ ಪಾರ್ಥಿವಲಿಂಗವನ್ನು ಬಹು ಪ್ರಯತ್ನಪಟ್ಟು ಯಥಾ ಕಥಂಚಿತ್ ವಿಧಿನ ವಿಧಿವತ್ತಾಗಿ ಮನೋಹರವಾದ ಪಾರ್ಥಿವಲಿಂಗವನ್ನು ನಿರ್ಮಿಸಬೇಕು ರಮ್ಯಂ ಲಿಂಗಂ ಪ್ರಾಕಾರ ಪ್ರಕಾರ ಪ್ರ ಕಾರೆಯ ಪ್ರಕೃಷ್ಟವಾಗಿ ಕಾರಯ ಮಾಡಿಸಬೇಕು ಪಂಚಸತ್ರ ವಿಧಾನಂಚ ಪಂಚಯಜ್ಞವಿಧಿಯನ್ನೂ ಸಹ ಆ ಪಾರ್ಥಿವಲಿಂಗದೊಡ್ದೊಡನೆ ಆಚರಿಸಬೇಕು ಪಾರ್ಥಿವೇನ ವಿಚಾರಯೇತ್ ವಿಶೇಷವಾಗಿ ಚಾರಯೇತ್ ಚರ್ ಚರಣೆ ಮಾಡಬೇಕು ಆಚರಣೆ ಮಾಡಬೇಕು ಆಚಾರ ವಿಚಾರ ಅಂತೇಳಿ ನೋಡಿ ಅಲ್ಲಿ ಉಪಸರ್ಗ ಏನು ಧಾತ್ವರ್ಥು ಬಲಾದ ಅನ್ಯತ್ರ ನಿಯತಿ ಪ್ರಹಾರ ಆಹಾರ ಸಂಹಾರ ವಿಹಾರ ಪರಿಹಾರವತ್ ಅಂಥೇಳಿ ಉಪಸರ್ಗದಿಂದ ಧಾತುವಿನ ಅರ್ಥ ಧಾತು ಅಂದರೆ ಕ್ರಿಯಾಪದ ಮೂಲ ರೂಪ ಅದರ ಅರ್ಥವು ಬಲಾದ ಅನ್ಯತ್ರ ನಿಯತಿ ಬೇರೆ ಬೇರೆ ಕಡೆಗೊಯ್ಯಲ್ಪಡ್ತದೆ ಉದಾಹರಣೆ ಕೊಡ್ತಾರೆ ಪ್ರಹಾರ ಸಂಹಾರ ವಿಹಾರ ಪರಿಹಾರವತ್ ಆಹಾರ ಹೃಣ್ಯ ಹರಣೆ ಧಾತುವಿಗೆ ಪ್ರ ಉಪಸರ್ಗ ಸೇರಿದರೆ ಪ್ರಹಾರ ಆಗ್ತದೆ ಅರ್ಥ ನೋಡಿ ಹೊಡೆತ ಆಹಾರ ಆ ಉಪಸರ್ಗ ಸೇರಿದರೆ ಆಹಾರ ಆಗ್ತದೆ ತಿನ್ನುವಂಥದ್ದು ಹ್ಞೂ ಪ್ರಹಾರ ಅಂದರೆ ಹೊಡೆತ ಆಹಾರ ಪ್ರಹಾರ ಆಹಾರ ಸಂಹಾರ ಸಂಹಾರ ಅಂದರೆ ಸಂಹರಿಸುವಂಥದ್ದು ಹ್ಞೂ ಕೊಲ್ಲುವಂಥದ್ದು ಸಂ ಉಪಸರ್ಗ ಸೇರಿದರೆ ಪ್ರಹಾರ ಆಹಾರ ಸಂಹಾರ ವಿಹಾರ ಪರಿಹಾರ ಮತ್ತು ವಿ ಉಪಸರ್ಗ ಸೇರಿದರೆ ವಿಹಾರ ಸಂಚಾರ ಮಾಡುವಂಥದ್ದು ಹ್ಞೂ ಗಾಳಿ ಸಂಚಾರ ವಾಯು ವಿಹಾರ ವಿಹಾರ ಪರಿಹಾರವತ್ತು ಪರಿಹಾರ ಅಂದರೆ ಗೊತ್ತುಂಟು ನಿಮಗೆ ಅದರ ಅರ್ಥವೇ ಬೇರೆ ಪರಿಹಾರ ಮಾಡುವುದು ಸಮಸ್ಯೆಯನ್ನು ಪರಿಹರಿಸುವಂಥದ್ದು ಹೀಗೆ ಅಂದರೆ ಈ ಹೃಹರಣೆ ಧಾತುವಿಗೆ ಬೇರೆ ಬೇರೆ ಇದು ಸೇರಿದಾಗ ಉಪಸರ್ಗಗಳು ಅರ್ಥವೇ ಬೇರೆ ಆಗ್ತದೆ ಅದೇ ರೀತಿ ಎಲ್ಲ ಧಾತುಗಳಿಗೂ ಕೂಡ ಹಾಗೆ ಉಪಸರ್ಗದಿಂದ ಅರ್ಥ ವ್ಯತ್ಯಾಸ ಆಗ್ತದೆ ಬೇರೆ ಬೇರೆ ಹಾಗೆ ಇಲ್ಲಿ ನೋಡಿ ಈಗ ವಿಚಿ ವಿಶೇಷವಾದಂತಹ ಒಂದು ಪ್ರಯೋಗ ಮಾಡಿದ್ದಾರೆ ಪ್ರಕಾರ ಏತ್ ಪ್ರಕೃಷ್ಟವಾಗಿ ಕಾರೇತ್ ಮಾಡಬೇಕು ಅಂತೇಳಿ ಇಲ್ಲಿ ಅದೇ ಅರ್ಥವನ್ನು ಇಟ್ಟುಕೊಂಡಿದ್ದಾರೆ ಆದರೂ ಪ್ರಕಾರ ಅಂತೇಳಿದರೆ ಅರ್ಥವೇ ಬೇರೆ ಇದೆ ನಿಜವಾಗಿ ಅದೊಂದು ಪ್ರಕಾರ ಅಂದರೆ ವಿಧ ಎನ್ನತಕ್ಕಂಥದ್ದು ಹಾಗೆಯೇ ಇನ್ನೊಂದಲ್ಲಿ ವಿಚಾರ ಏತ್ ಅಂಥೇಳಿ ವಿಚಾರ ಅಂದರೆ ಅರ್ಥ ಬೇರೆ ಇದೆ ವಿಚಾರ ಮಾಡುವಂಥದ್ದು ಅಂಥೇಳಿ ಅಂದರೆ ವಿಮರ್ಶೆ ವಿಚಾರ ವಿಷಯ ಮಾಹಿತಿ ಅಥವಾ ಆಲೋಚನೆಗಳು ವಿಚಾರ ಮಾಡಬೇಕು ಈ ಬಗ್ಗೆ ಆಲೋಚಿಸಬೇಕು ಈ ರೀತಿಯಲ್ಲಿ ಬೇರೆ ಬೇರೆ ಅರ್ಥಗಳು ಬರ್ತದೆ ನಿಜವಾಗಿ ಚರಣ ಅಂದರೆ ಚರಿಸುವಂಥದ್ದು ಒಂದು ಆಚರಣೆ ಆಚಾರ ಅಂದರೆ ಅರ್ಥ ಇನ್ನೊಂದಾಯಿತು ವಿಚಾರ ಅಂದರೆ ಮತ್ತೊಂದು ಅರ್ಥ ಆಯಿತು ಆಚರಿಸುವಂಥದ್ದು ಇದು ವಿಚಾರಿಸುವಂಥದ್ದು ಹೀಗೆ ಮುಂದೆ ಹೇಳ್ತಾರೆ ಅಖಂಡಂ ತದ್ಧಿ ಕರ್ತವ್ಯ ನ ವಿಖಂಡಂ ಪ್ರಕಾರುತ್ ವಿಖಂಡಂತೂ ಪ್ರಕುರ್ವಾಣೋ ನೈವ ಪೂಜಾಫಲಂ ಲಭೆತ್ ಅಂದರೆ ಪಾರ್ಥಿವ ಲಿಂಗವನ್ನು ವಿಖಂಡ ಅಂದರೆ ಪೀಠ ಮತ್ತು ಲಿಂಗಗಳು ಬೇರೆ ಬೇರೆಯಾಗಿರುವಂತೆ ಮಾಡಬಾರದು ಪಾಣಿಪೀಠ ಮತ್ತು ಲಿಂಗವನ್ನು ಅಖಂಡವಾಗಿ ಒಟ್ಟಾಗಿಯೇ ನಿರ್ಮಿಸಬೇಕು ವಿಖಂಡವಾಗಿ ಮಾಡಿದರೆ ಪೂಜೆಯ ಫಲವು ಲಭಿಸಲಿಕ್ಕಿಲ್ಲ ರತ್ನಜಂ ಹೇಮಜಂ ಲಿಂಗಂ ಪಾರದಂ ಸ್ಫಾಟಿಕ ಪಾರ್ಥಿವಂ ಪುಷ್ಪರಾಗೋತ್ತ ಅಖಂಡಂತು ಪ್ರಕಾರ ರತ್ನಮಯವಾದ ಮತ್ತು ಸುವರ್ಣದ ಲಿಂಗಗಳು ಚಿನ್ನದ್ದು ಪಾದರಸಲಿಂಗ ಸ್ಫಟಿಕಲಿಂಗ ಪಾರ್ಥಿವಲಿಂಗ ಪುಷ್ಪರಾಗದ ಲಿಂಗ ಇವುಗಳನ್ನು ಅಖಂಡವಾಗಿ ಪೀಠ ಮತ್ತು ಲಿಂಗಗಳು ಒಟ್ಟಿಗೆ ಇರುವಾಗಿ ನಿರ್ಮಿಸಬೇಕು ಅಖಂಡಂತು ಚರಂ ಲಿಂಗಂ ದ್ವಿಖಂಡಮರಂ ಸ್ಮೃತ ಖಂಡಾಖಂಡ ವಿಚಾರೋ ಸಚರಾಚರಯೋಸ್ಮೃತಃ ಚರಲಿಂಗವು ಅಖಂಡವಾಗಿರಬೇಕು ಸ್ಥಿರವಾಗಿ ಪ್ರತಿಷ್ಠಿಸುವಂಥ ಲಿಂಗವು ವಿಖಂಡವಾಗಿರಬೇಕು ಪೀಠ ಮತ್ತು ಲಿಂಗಗಳು ಬೇರೆ ಬೇರೆಯಾಗಿರಬೇಕು ಆಮೇಲೆ ಪೀಠದಲ್ಲಿ ಲಿಂಗವನ್ನು ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಿಸಬೇಕು ಅಂಥೇಳಿ ಇದರ ಅಭಿಪ್ರಾಯ ಹೀಗೆ ಅಖಂಡ ವಿಖಂಡದ ವಿಚಾರವು ಚರಲಿಂಗ ಮತ್ತು ಅಚರಲಿಂಗಗಳಿಗೆ ಸಂಬಂಧಪಟ್ಟದ್ದಾಗಿದೆ ವೇದಿಕಾ ಅಥವಾ ಮಹಾವಿದ್ಯಾ ದೇವೋ ಮಹೇಶ್ವರ ಅಥವಾ ಸ್ಥಾವರೇ ಲಿಂಗೇ ಸ್ಮೃತ ಶ್ರೇಷ್ಠ ದ್ವಿಖಂಡತ ವೇದಿಕೆಯು ಅಂದರೆ ಪೀಠವು ಶಿವಶಕ್ತಿ ಸ್ವರೂಪವಾದದ್ದು ವೇದಿಕಾ ಅದು ಮಹಾವಿದ್ಯಾ ಮಹಾವಿದ್ಯಾ ಅಂದರೆ ಶ್ರೀವಿದ್ಯಾ ಇದೆಲ್ಲ ಶಕ್ತಿ ಶಕ್ತಿಯ ಬಗ್ಗೆ ಹೇಳ್ತಕ್ಕಂಥದ್ದು ದೇವಿ ಶಿವಶಕ್ತಿ ಶಿವನ ಶಕ್ತಿ ಸ್ವರೂಪವಾದದ್ದು ವೇದಿಕೆ ಲಿಂಗ ದೇವೋ ಮಹೇಶ್ವರ ಲಿಂಗ ಅಂದರೆ ಮಹಾದೇವನ ಸ್ವರೂಪವಾದದ್ದು ಆದ ಕಾರಣ ಸ್ಥಿರವಾದ ಲಿಂಗಗಳಲ್ಲಿ ಅಥಿ ಸ್ಥಾವರೇ ಲಿಂಗೇ ಸ್ಮೃತ ಶ್ರೇಷ್ಠ ದ್ವಿಖಂಡತ ಲಿಂಗವು ದ್ವಿಖಂಡವಾಗಿ ಪೀಠ ಮತ್ತು ಲಿಂಗಗಳು ಬೇರೆಯಾಗಿ ಮಾಡುವಂಥದ್ದೇ ಶ್ರೇಷ್ಠವಾಗಿದೆ ಅಂತೇಳಿ ಅಂದರೆ ಆ ವೇದಿಕೆ ಪಂಚಾಂಗ ತಳಹದಿ ಆ ಶಕ್ತಿ ಇದ್ದರೆ ಆದಿಮಾಯೆ ಜಗಜ್ಜನಿಂದ ಏನು ಹೇಳ್ತೇವೆ ಶಕ್ತಿ ಶಿವನ ಶಕ್ತಿ ಇದ್ದರೆ ಅದರ ಮೇಲೆ ಶಿವನು ಪ್ರತಿಷ್ಠಾಪಿಯನಾಗಿರ್ತಕ್ಕಂಥದ್ದು ಶಿವಲಿಂಗ ವಾಣಿಪೀಠದ ಮೇಲೆ ದ್ವಿಖಂಡ ಸ್ಥಾವರಂ ಲಿಂಗಂ ಕರ್ತವ್ಯ ಹಿ ವಿಧಾನತಃ ಅಖಂಡಂ ಜಂಗಮಂ ಪ್ರೋಕ್ತ ಶೈವಸಿಂತ ವೇದಿಭಿ ಚರಲಿಂಗವನ್ನು ಅಖಂಡವಾಗಿ ಮಾಡಬೇಕು ಸ್ಥಿರಲಿಂಗವನ್ನು ದ್ವಿಖಂಡವಾಗಿ ಮಾಡಬೇಕು ಅಂತೇಳಿ ಶೈವಸಿಂತವನ್ನು ಬಲ್ಲವರು ಹೇಳ್ತಾರೆ ದ್ವಿಖಂಡ ಚರಂ ಲಿಂಗ ಕೂಡಾನಮೋಹಿತಃ ನೈವಸಿಂತವೇಕ್ತಾರೋ ಮುನೆಯ ಶಾಸ್ತ್ರಕೋವಿ ತಿಳುವಳಿಕೆಯಲ್ಲದಂಥ ಅಜ್ಞಾನಿಗಳು ಚರಲಿಂಗವನ್ನು ದ್ವಿಖಂಡವಾಗಿ ಎರಡಾಗಿ ಮಾಡ್ತಾನೆ ಪಾಣಿಪೀಠ ಲಿಂಗವೇರೆ ಅವರು ಸಿದ್ಧಾಂತವನ್ನು ತಿಳಿದವರಲ್ಲ ಅದು ಒಟ್ಟಿಗೆ ಇರಬೇಕು ಅಂತ ಚರಲಿಂಗದಲ್ಲಿ ಶೈವ ಸಿದ್ಧಾಂತವನ್ನು ಶಾಸ್ತ್ರವನ್ನು ತಿಳಿದಂತಹ ಮನಿಗಳು ಈ ರೀತಿಯಾಗಿ ಮಾಡುವುದಿಲ್ಲ ಅಖಂಡಂ ಸ್ಥಾವರಂ ಲಿಂಗಂ ದ್ವಿಖಂಡಂ ಚರಮೇವಚ ಏ ಕುರುವಂತೆ ನರಾಮೂಢ ನಪೂಜಾ ಫಲಮಾಗಿನ ಉಲ್ಟ ವ್ಯುತ್ಕ್ರಮ ರೀತಿಯಲ್ಲಿ ಮಾಡಿದರೆ ಅಂದರೆ ಸ್ಥಿರಲಿಂಗವನ್ನು ಅಖಂಡವಾಗಿ ಪಾಣಿಪೀಠ ಮತ್ತು ಲಿಂಗ ಒಟ್ಟಿಗೆ ಚರಲಿಂಗವನ್ನು ದ್ವಿಖಂಡವಾಗಿ ಬೇರೆ ಬೇರೆ ಪೀಠ ಮತ್ತು ಇದನ್ನು ಬೇರೆ ಬೇರೆ ಮಾಡಿದರೆ ಆವಾಗ ಅವರು ಅಂತಹ ಮನುಷ್ಯರು ಮೂಢರು ಮೂರ್ಖರು ಯಾವುದೇ ಫಲ ಅವರಿಗೆ ಇಲ್ಲ ಶಿವಪೂಜೆ ತಸ್ಮಾತ್ ಶಾಸ್ತ್ರೋಕ್ತ ವಿಧಿನ ಅಖಂಡಂ ಚರಸಂಜ್ಞಕಂ ದ್ವಿಖಂಡಂ ಸ್ಥಾವರಂ ಲಿಂಗಂ ಕರ್ತವ್ಯಂ ಪರಯಾಮುದಾ ಎಷ್ಟು ಸಲ ಹೇಳಿದರೆ ಅದನ್ನೇ ಯಾಕೆಂದರೆ ಅಷ್ಟು ಅದರ ಮಹತ್ವ ಇದೆ ಅಂತೇಳಿ ಅನ್ನೋದು ಅರ್ಥ ಪುನಃ ಪುನಃ ಹೇಳುವಂಥದ್ದು ನೆನಪಿಸುವಂಥದ್ದು ಆದ ಕಾರಣ ಶಾಸ್ತ್ರವಿಧಿಯಂತೆ ಚರಲಿಂಗವನ್ನು ಅಂದರೆ ಆ ಕಡೆ ಇಕಡೆ ಕಡೆ ತೆಗೊಂಡು ಹೋಗುವಂಥದ್ದು ಅದು ಅಖಂಡವಾಗಿರಬೇಕು ಅದರಲ್ಲಿ ಪಾಣಿಪೀಠ ಮತ್ತು ಶಿವಲಿಂಗ ಒಟ್ಟಿಗೆ ಇರಬೇಕು ಎರಡು ಬೇರೆ ಬೇರೆ ಮಾಡಬಾರದು ಚರಲಿಂಗವನ್ನು ಸ್ಥಿರಲಿಂಗವನ್ನು ದ್ವಿಖಂಡವಾಗಿ ಬೇರೆ ಬೇರೆ ಪಾಣಿಪೀಠ ಬೇರೆ ಶಿವಲಿಂಗ ಬೇರೆ ಮಾಡಬೇಕು ಅಂತೇಳಿ ಹೇಳ್ತಾರೆ ಅಖಂಡೇತು ಚರೇ ಪೂಜಾ ಸಂಪೂರ್ಣ ಫಲದಾಯಿನಿ ದ್ವಿಖಂಡೇತು ಚರೇ ಪೂಜಾ ಮಹಾ ಹಾನಿಪ್ರದ ಅಖಂಡೇತು ಚರೇ ಪೂಜಾ ಸಂಪೂರ್ಣ ಫಲದಾಯಿನಿ ಚರಲಿಂಗದಲ್ಲಿ ಅದು ಅಖಂಡವಾಗಿದ್ರೆ ಸಂಪೂರ್ಣ ಫಲವನ್ನ ಕೊಡ್ತದೆ ಅದನ್ನು ಪೂಜೆ ಮಾಡಿ ಶಿವನನ್ನು ಪೂಜಿಸಿ ಅದರಲ್ಲಿ ದ್ವಿಖಂಡವಾದಂಥ ಚರಲಿಂಗ ಇದ್ದರೆ ಎರಡು ಬೇರೆ ಬೇರೆ ಆಗಿರತಂಥ ಚರಲಿಂಗ ಇದ್ದರೆ ಅದು ಮಹಾ ಹಾನಿಯನ್ನುಂಟು ಮಾಡುವಂಥದ್ದು ತುಂಬ ಅನಿಷ್ಟವುಂಟಾಗ್ತದೆ ಅದರಿಂದ ಅಖಂಡೇ ಸ್ಥಾವರೇ ಪೂಜಾ ನ ಕಾಮಫಲದಾಯಿನಿ ಪ್ರತ್ಯ ಕರಿ ನಿತ್ಯುಕ್ತಂ ಅಖಂಡವಾದ ಸ್ಥಾವರಲಿಂಗ ಇದ್ದರೆ ಅದನ್ನ ಪೂಜಿಸಿದರೆ ಇಷ್ಟಾರ್ಥವು ಉಂಟಾಗುವುದಿಲ್ಲ ಪ್ರತ್ಯವಾಯಕರಿ ನಿತ್ಯಂ ಇತ್ಯುಕ್ತಂ ಅಲ್ಲದೆ ಮಹಾ ಪ್ರತ್ಯವಾಯ ಅನಿಷ್ಟ ಅಥವಾ ಅಡೆತಡೆಗಳು ಅನಿಷ್ಟ ಪ್ರತ್ಯವಾಯ ಅಂತ ಹೇಳಿದರೆ ಪ್ರತ್ಯವಾಯಗಳು ಅನಿಷ್ಟಗಳು ಉಂಟಾಗ್ತದೆ ಯಾವಾಗಲೂ ಸದಾ ನಿತ್ಯವು ಇತ್ಯುಕ್ತಂ ಶಾಸ್ತ್ರವೇದಿ ಎಂಬುದಾಗಿ ಶಾಸ್ತ್ರವನ್ನು ಶಾಸ್ತ್ರವೇತ್ತರು ಹೇಳ್ತಾರೆ ಹೇಳಲ್ಪಟ್ಟಿದೆ ಶಾಸ್ತ್ರವೇತ್ತರಿಂದ ಶಾಸ್ತ್ರವೇದಿಭಿಹಿ ಉಕ್ತಂ ಇತಿ ಶ್ರೀ ಶಿವಮಹಾಪುರಾಣೇ ವಿದ್ಯೇಶ ಸಂಹಿತಾಂ ಏಕೋನವಿಂಶೋಧ್ಯಾ ಇಲ್ಲಿಗೆ ಈ ಶಿವಪುರಾಣದ ಮೊದಲನೆಯ ವಿದೇಶ ಸಂಹಿತೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯವು ಮುಗಿಯುತ್ತದೆ ಮೂವತ್ತೇಳು ಶ್ಲೋಕಗಳಿಂದ ಕೂಡಿರ್ತಕ್ಕಂಥದ್ದು ಮುಂದೆ ನಾವು ಇಪ್ಪತ್ತನೇ ಅಧ್ಯಾಯವನ್ನು ನೋಡೋಣ ಹರೇ ರಾಮ ಓಂ ತತ್ಸದ ಶಿವಾರ್ಪಣಮಸ್ತು